ಶಿವ ಶಿವಪಿಚ್ಚೈ ಮೊದಲಿಯಾರ್ ಸುಮಾರು 35 ವರ್ಷಗಳ ಹಿಂದೆ ನಾನು ಒಂದು ಹಳೆಯ ಮನೆಯನ್ನು ದುರಸ್ತು ಮಾಡಿಸುತ್ತಿದ್ದೆ ಮನೆಯ ಮುಂಭಾಗದ ಮಾಳಿಗೆ ಶಿಥಿಲವಾಗಿತ್ತು ಅದನ್ನು ಕಿಳಿಸಿ ಸರಿಪಡಿಸುವ ಕೆಲಸವನ್ನು ಒಬ್ಬ ಒಟ್ಟು ಗುತ್ತಿಗೆಗಾರನಿಗೆ ಒಪ್ಪಿಸಿದ್ದೆ ಆ ಮನೆಯ ಕೆಲವು ಭಾಗಗಳು ಅತಂತ್ರವಾಗಿದ್ದರೂ ತಲಬಾಗಲು ಭದ್ರವಾಗಿ ರಕ್ಷಣವಾಗಿತ್ತು ಅದು ಐವತ್ತು ಅರವತ್ತು ವರ್ಷಗಳ ಹಿಂದಿನಿಂದ ಬಂದಿದ್ದದ್ದು ಆ ಬಾಗಿಲನ್ನು ಕದಲಿಸದೆ ಇದ್ದಂತೆಯೇ ಬಿಡಬೇಕೆಂದು ಆ ಕಂಟ್ರಾಕ್ಟರದಾರನಿಗೂ ನನಗೂ ಒಪ್ಪಿಗೆಯಾಗಿತ್ತು ಆದರೆ ಕೆಲಸದ ಅವಸರದಲ್ಲಿ ಆತನು ಆ ಬಾಗಿಲನ್ನು ಆ ಚೌಕಟ್ಟನ್ನು ಹೊರಕ್ಕೆ ತೆಗೆಯಬೇಕಾದ ಕಾರಣ ತೋರಿಬಂತು ಹಾಗೆ ತೆಗೆದ ಮೇಲೆ ಅದನ್ನು ಹಿಂದಿದ್ದಂತೆಯೇ ಮರಳಿ ಕೂಡಿಸಿ ಕೊಡುವುದಾಗಿ ಆತ ಭರವಸೆ ಕೊಟ್ಟಿದ್ದ ಬಾಗಿಲನ್ನು ಪುನಃ ಸೇರಿಸಬೇಕಾದ ವೇಳೆ ಬಂದಾಗ ಕೆಲಸಗಾರರು ಬಾಗಿಲ ಚೌಕಟ್ಟನ್ನು ಅದರ ಸ್ಥಳದಲ್ಲಿ ನಿಲಿಸಿ ಅದರ ಎರಡು ಪಕ್ಕಗಳಲ್ಲಿಯೂ ಗೋಡೆ ಕಟ್ಟುತ್ತಿದ್ದರು ಗೋಡೆ ಒಂದು ಎದ್ದ ಮೇಲೆ ನಾನು ಚೌಕಟ್ಟಿನೊಳಕ್ಕೆ ಅದರ ಹಳೆಯ ಕದಗಳು ಹಿಂದಿನಂತೆ ಹೊಂದಿಕೊಳ್ಳುತ್ತವೆ ಇಲ್ಲವೋ ನೋಡಬೇಕೆಂದೆ ಕಂಟ್ರಾಕ್ಟರುದಾರನ್ನು ಒಂದು ಕೊಳ್ಳದೆ ಏನು ಮಾಡುತ್ತದೆ ಸ್ವಾಮಿ ಎಂದು ಹೇಳಿ ಕೆಲಸವನ್ನು ಮುಂದೆ ಸಾಗಿಸಬೇಕೆಂದಿದ್ದ ನಾನು ಅದಕ್ಕೆ ಒಪ್ಪದೆ ಅಡ್ಡಿ ಮಾಡಿದ ಮೇಲೆ ಕೆಲಸಗಾರರು ಆ ಎರಡು ಕದಗಳನ್ನು ತಂದು ಬಾಗಿಲವಾಡದ ಕೂರುಗಳಿಗೆ ಸೇರಿಸಿದರು ಕದಗಳನ್ನು ಮುಚ್ಚಿ ಅವು ಹಿಂದಿನಂತೆ ಕೂಡಲಿಲ್ಲ ಬಾಗಿಲ ಚೌಕಟ್ಟನ್ನು ನಿಲ್ಲಿಸುವುದರಲ್ಲಿ ಏನೋ ತಪ್ಪಿರಬೇಕೆಂದು ನಾನು ಅನುಮಾನಿಸಿದೆ ಕಂಟ್ರಾಕ್ಟರದಾರನು ಅದರಲ್ಲೇನೂ ತಪ್ಪಿಲ್ಲ ಬಾಗಿಲ ರೆಕ್ಕೆಗಳಲ್ಲಿ ಹೆಚ್ಚು ಕಡಿಮೆ ಇರಬಹುದು ಅದನ್ನು ಉಳಿಸವರಿಯೋ ತೋಪಡ ಹಿಡಿದೋ ಸರಿಪಡಿಸಿದರಾಯಿತು ಎಂದ ಈ ಸಲಹೆ ನಾನು ಒಪ್ಪಲಾರದ್ದು ಆ ಬಾಗಿಲುಗಳು ಭಾರವಾದ ದಪ್ಪನೆಯ ತ್ಯಾಗದ ಮರದವು ಒಳ್ಳೆ ಕೆತ್ತನೆಯ ಕೆಲಸದಿಂದ ಅಂದವಾಗಿದ್ದವು ಅರವತ್ತು ಎಪ್ಪತ್ತು ವರ್ಷಗಳಿಂದ ಸುಲಭವಾಗಿ ಕೆಲಸ ಮಾಡುತ್ತಿದ್ದ ಆ ವಸ್ತುವಿಗೆ ಈಗ ರೂಪ ವಿಕಾರ ಎಂಬುದು ನನಗೆ ಸರಿ ತೋರಲಿಲ್ಲ ಮಾತುಗಳು ಕೊಂಚ ಬಿರುಸಾಗಿ ನಡೆದವು ಆ ಹೊತ್ತಿಗೆ ಸರಿಯಾಗಿ ಬೀದಿಯಲ್ಲಿ ಒಂದು ಸಣ್ಣ ಗುಂಪು ನೆರೆಯಿತು ಆ ಗುಂಪಿನಲ್ಲಿ ಒಬ್ಬ ಮುದುಕ ನಗುಮುಖದಿಂದ ನಿಂತು ನೋಡುತ್ತಿದ್ದ ನಾನು ಒಂದು ಕ್ಷಣ ಆತನನ್ನು ದೃಷ್ಟಿಸಿ ನೋಡಿ ಆತನ ಬಳಿಗೆ ಹೋಗಿ ನೀವು ಪಿಚ್ಚೈ ಮೊದಲಿಯಾರು ಅಲ್ಲವೇ ಎಂದು ಕೇಳಿದೆ ಆತ ಹೌದು ಸ್ವಾಮಿ ನಿಮಗೆ ಗುರ್ತು ತಿಳಿಯುತ್ತೆ ಎಂದು ಹೇಳಿದರು ನಾನು ಸುಲಭವಾಗಿ ತಿಳಿಯಲಿಲ್ಲ ಸ್ವಲ್ಪ ಯೋಚಿಸಿದ ಮೇಲೆ ತಿಳಿತು. ಬನ್ನಿ ಈ ಬಾಗಿಲನ್ನು ಸ್ವಲ್ಪ ನೋಡಿ ಎಂದು ಕರೆದೆ ಆತ ಆಗಿನಿಂದ ನೋಡುತ್ತಿದ್ದೇನೆ ಸ್ವಾಮಿ ಎಂದು ಹೇಳಿ ಬಾಗಿಲವರೆಗೆ ಬಂದು ಕಂಟ್ರಾಕ್ಟರ್ ದಾರ್ನ ಕಡೆಗೆ ತಿರುಗಿ ಒಂದು ದಾರ ಇದ್ದರೆ ಕೊಡಿ ಎಂದು ಕೇಳಿದರು ದಾರ ತನ್ನ ಕೈಗೆ ಬಂದ ಕೂಡಲೇ ಮೊದಲಿಯಾರರು ಅದನ್ನು ಬಾಗಿಲುವಾಡದ ಎಡಗಡೆಯ ಕೆಳ ಮೂಲೆಯಿಂದ ಬಲಗಡೆಯ ಮೇಲ್ಮೂಲೆಗೆ ಅಳತೆ ಹಿಡಿದು ಮೇಸ್ತಿಗಳೇ ಗುರ್ತು ಮಾಡಿಕೊಳ್ಳಿ ಎಂದರು ಮೇಸ್ತಿ ಆಯಿತು ಎನ್ನುತ್ತಲೆ ಮದಲಿಯಾರರು ಅದೇ ದಾರವನ್ನು ಬಳಗಡೆಯ ಕೆಳ ಮೂಲೆಯಿಂದ ಎಡಗಡೆಯ ಮೇಲ್ಮೂಲೆಗೆ ಹಿಡಿದು ಮೇಸ್ತಿಗಳೇ ಈಗ ನೋಡಿ ಅಂದರು ಆ ಎರಡು ಅಳತೆಗಳಿಗೂ ಒಂದು ಅರೆಕಾಲು ಅಂಗುಲದಷ್ಟು ವ್ಯತ್ಯಾಸವಿತ್ತೆಂದು ಗೊತ್ತಾಯಿತು ಕಂಟ್ರಾಕ್ಟರುದಾರನು ಒಪ್ಪಿಕೊಂಡು ಹಳೆಯ ಗೋಡೆಕಟ್ಟನ್ನು ಕೀಳಿಸಿ ಪುನಃ ಆ ದ್ವಾರ ಅಲ್ಲಿರಿಸಿ ಗೋಡೆ ಕಟ್ಟಿಸಿದ ಕದಗಳು ಆಗ ಸರಿಯಾಗಿ ಕುಳಿತವು ಪಿಚ್ಚೆ ಮದಲಿಯಾರರ ಕೆಲಸದ ಮರ್ಮಗ್ನತೆ ಅಷ್ಟು ದೊಡ್ಡದು ದೂರದ ನೋಟದಿಂದಲೇ ಅವರು ಚೌಕಟ್ಟಿನ ಸರಿ ಮಟ್ಟವನ್ನು ಹಳೆಯಬಲ್ಲವರಾಗಿದ್ದರು ಅದು ಕಣ್ಣಿನ ಸೂಕ್ಷ್ಮ ಬಹುಕಾಲದ ಕೆಲಸದ ಅನುಭವವನ್ನು ಅನುಭವದಿಂದ ಅವರಿಗೆ ಬಂದಿದ್ದದ್ದು ಆತ್ಮ ಆತ್ಮಸಾಕ್ಷಿ ಬಿಟ್ಟು ನೂರು ವರ್ಷ ಕೆಲಸ ಮಾಡಿದ್ದರೂ ಆ ದೃಷ್ಟಿ ಸೂಕ್ಷ್ಮತೆ ಬರಲಾರದು ಕಾರ್ಯಯೋಗ್ಯತೆ ಚೆನ್ನಾಗಿ ಬೆಳೆಯಬೇಕಾದರೆ ಕಾರ್ಯ ಮಾಡುವುದರಲ್ಲಿ ಪ್ರಾಮಾಣಿಕತೆ ಇರಬೇಕು ಪಿಚ್ಚೆ ಮೊದಲಿಯಾರರ ನಿಜವಾದ ಹೆಸರೇನೋ ಅವರು ಹೇಳುತ್ತಿರಲಿಲ್ಲ ಪಿಚ್ಚೆ ಎಂದರೆ ತಮಿಳಿನಲ್ಲಿ ಭಿಕ್ಷೆ ತಾವು ಶಿವನಿಂದ ಭಿಕ್ಷೆ ಪಡೆಯುತ್ತಿದ್ದವರೆಂದು ಅವರ ಭಾವನೆ ಆದದ್ದರಿಂದ ಅವರು ಶಿವಭಿಕ್ಷೆ ಮೊದಲಿಯಾರರು ಅವರು ಮಿತಭಾಷಿ ತಮಿಳು ತೆಲುಗು ಕನ್ನಡ ಈ ಮೂರು ಭಾಷೆಗಳಲ್ಲಿ ಚೆನ್ನಾಗಿ ಮಾತನಾಡುವರು ಸರಸವಾಗಿ ಕೊಂಚ ಹಾಸ್ಯವಿಟ್ಟು ಮಾತನಾಡುವರು ಅವರ ಚರಿತ್ರೆಯನ್ನು ನಾನು ಹಿಂದೆ ಕೇಳಿದ್ದೆ ಮತ್ತು ಅವರನ್ನು ನೋಡಿದ್ದೆ ಅದು ಅಲ್ಲಿಗೆ ಹದಿನೈದು ಇದು ಇಪ್ಪತ್ತು ವರ್ಷಗಳ ಹಿಂದಿನ ಮಾತು ಅವರು ಹಲಸೂರಿನವರು ನನ್ನ ಸಮೀಪದ ಬಂಧುಗಳೊಬ್ಬರು ಅದೇ ಊರಿನವರು ಅವರಿಗೆ ಇವರು ತುಂಬಾ ಬೇಕಾದವರು ಆ ಕಾಲದಲ್ಲಿ ಹಲಸೂರಿನಲ್ಲಿ ವಕುಳಾಭರಣ ಪರದೇಶಿ ಎಂಬ ಸಾಧುಗಳೊಬ್ಬರು ಇದ್ದರಂತೆ ಅವರು ವಿರಕ್ತರು ಮತ್ತು ಭಗವದ್ ಭಕ್ತರು ಅವರಲ್ಲಿಗೆ ನನ್ನ ಬಂಧುಗಳ ಬಂಧುಗಳು ಈ ಪಿಚ್ಚೆ ಮೊದಲಿಯಾರರು ಆಗಾಗ ಹೋಗಿ ಬರುತ್ತಿದ್ದರಂತೆ ಪರದೇಶಿ ಎಂದರೆ ಅನ್ಯದೇಶಿಯನು ಎಂಬುದು ಸಾಧಾರಣವಾದ ಅರ್ಥ ಉತ್ತಮ ದೇಶದವನು ಪರಲೋಕದವನು ಎಂಬುದು ಇನ್ನೊಂದು ಅರ್ಥ ಹಲಸೂರಿನ ಪರದೇಶಿ ಇಹಲೋಕ ವ್ಯಾಪಾರದಿಂದ ವಿಮುಖನಾಗಿ ಪರತತ್ವದಲ್ಲಿ ಆಸಕ್ತನಾಗಿದ್ದವನು ಆತನು ವೇದಾಂತ ತತ್ವವನ್ನು ತನ್ನಲ್ಲಿ ಬಂದವರಿಗೆ ತಿಳಿಯ ಹೇಳುತ್ತಿದ್ದನಂತೆ ಆತನು ನಮ್ಮ ಮೊದಲಿಯಾರರಿಗೆ ಏನನ್ನು ಉಪದೇಶ ಮಾಡಿದ್ದನೋ ಅದನ್ನು ವಿಚಾರಿಸುವ ಅವಕಾಶ ನನಗೆ ದೊರೆಯಲಿಲ್ಲ ಆ ಯೋಚನೆಯು ನನಗೆ ದೊರೆಯಲಿಲ್ಲ ಆ ಯೋಚನೆಯು ನನಗೆ ಬರಲಿಲ್ಲ ನಾನು ಅವರನ್ನು ಕೇಳುವ ಸಾಹಸ ಮಾಡಿದ್ದರೆ ಅವರು ಆ ರಹಸ್ಯವನ್ನು ನನಗೆ ಸಂದೇಹದ ಮಾತೆ ಪಿಚ್ಚೆ ಮೊದಲಿಯಾರರು ಗಾರೆ ಕೆಲಸದಿಂದ ಜೀವನ ಮಾಡುತ್ತಿದ್ದವರು ವಾಸ್ತುಶಿಲ್ಪ ವಿದ್ಯೆಯಲ್ಲಿ ಅವರಿಗೆ ಚೆನ್ನಾಗಿ ತಿಳಿದ ತಿಳಿಯದಿದ್ದ ಭಾಗವಾವುದೂ ಇರಲಿಲ್ಲ ಬಡವನ ಮಣ್ಣು ಮಾಳಿಗೆಯಿಂದ ಹಣವಂತನ ಬಾರಿ ಬಂಗಲೆಯವರೆಗೂ ಎಂಥ ಮನೆ ಕಟ್ಟುವ ಕೆಲಸವನ್ನಾದರೂ ಸೊಗಸಾಗಿ ಮಾಡುವ ಸಾಮರ್ಥ್ಯ ಅವರಿಗಿತ್ತು ಕೆಲಸಕ್ಕಿಷ್ಟು ಇಟ್ಟುಕೊಂಡವರಿಗೆ ವೆಚ್ಚ ಕಡಿಮೆ ಮಾಡಿ ಅನುಕೂಲ ಹೆಚ್ಚು ಮಾಡಿ ಮಾಡಬೇಕೆಂಬುದು ಮೊದಲಿಯಾರರ ಆಲೋಚನೆ ಕಲ್ಲು ಮಣ್ಣು ಸುಣ್ಣ ಗಾರೆ ಇಟ್ಟಿಗೆ ಮರ ಕಬ್ಬಿಣ ಈ ಎಲ್ಲ ಸಾಮಾನುಗಳ ಮಾಹಿತಿಯೂ ಆತನಿಗಿತ್ತು ಗೋಡೆ ಕಟ್ಟುವುದು ಹೆಂಚು ಹೊದಿಸುವುದು ತಾರಸಿ ಹಾಕುವುದು ನೆಲಕ್ಕೆ ಚದರ ಬಿಲ್ಲೆ ಹಾಸುವುದು ನಯಗಾರೆ ಉಜ್ಜುವುದು ಈ ಯಾವ ಕೆಲಸವನ್ನು ಬೇಕಾದರೂ ತೃಪ್ತಿಕರವಾಗಿ ಮಾಡಿ ಮುಗಿಸಲು ಆತನನ್ನು ಧಾರಾಳವಾಗಿ ನಂಬಬಹುದಾಗಿತ್ತು ಮನೆಯ ಕೊಟ್ಟಡಿಗಳ ಉದ್ದ ಅಗಲಗಳು ಕಿಟಕಿ ಬಾಗಿಲುಗಳ ಅಳತೆಗಳು ಅವುಗಳ ಸ್ಥಾನಗಳು ಈ ಎಲ್ಲಾ ವಿವರಗಳನ್ನು ಕುರಿತು ಆತ ಒಳ್ಳೊಳ್ಳೆಯ ಸಲಹೆ ಕೊಡುತ್ತಿದ್ದನಂತೆ ಆದದ್ದರಿಂದ ಆತನನ್ನು ಬಹುಜನ ಅಪೇಕ್ಷಿಸುತ್ತಿದ್ದರು ಆದರೆ ಈ ಕಾರಣದಿಂದ ಆತ ತನ್ನ ಕೂಲಿಯ ದರವನ್ನೇನು ಹೆಚ್ಚಿಸಿರಲಿಲ್ಲ ಆ ಕಸಬಿನಲ್ಲಿ ಎಲ್ಲರಿಗೂ ಸಾಮಾನ್ಯವಾಗಿದ್ದ ಕೂಲಿಯ ದರದಿಂದಲೇ ಆತ ತೃಪ್ತನಾಗಿದ್ದ ಪಿಚ್ಚೆ ಮದಲಿಯಾರರ ಬಂಧುಗಳಲ್ಲಿ ಕೆಲವರು ದೊಡ್ಡ ದೊಡ್ಡ ಸರಕಾರಿ ಹುದ್ದೆಗಳಲ್ಲಿದ್ದರು ಕೆಲವರು ವ್ಯಾಪಾರದಲ್ಲಿ ಹಣ ಮಾಡಿ ಹೆಸರುವಾಸಿಯಾಗಿದ್ದರು ಆದರೆ ಬಿಚ್ಚೆ ಮದಲಿಯಾರರು ಆ ಜನದಲ್ಲಿ ಬಳಕೆ ಮಾಡಿಕೊಂಡಿರಲಿಲ್ಲ ಅವರ ಹೆಸರನ್ನೆತ್ತುತ್ತಲೇ ಇರಲಿಲ್ಲ ಅವರಿಗೆ ಹಲಸೂರಿನಲ್ಲಿ ಪಿತ್ರಾರ್ಜಿತವಾದ ಒಂದು ಮನೆಯು ಕೊಂಚ ಜಮೀನು ಇದ್ದುವಂತೆ ಬೆಂಗಳೂರಿಗೆ ಪ್ಲೇಗ್ ಬಂದ ಹೊಸದರಲ್ಲಿ ಸುಮಾರು ಸಾವಿರದ ಎಂಟುನೂರ ಒಂಬೈನೂರಲ್ಲಿ ಪ್ಲೇಗಿನ ಎರಡನೆಯ ಹೊಡೆತದಲ್ಲಿ ಪಿಚೈ ಮೊದಲಿಯಾರರಿಗೆ ಸಂಸಾರ ನಷ್ಟವಾಯಿತು ಇದ್ದ ಇಬ್ಬರು ಆಮೇಲೆ ಒಂದು ವರ್ಷದೊಳಗಾಗಿ ಆತನ ಹೆಂಡತಿ ತೀರಿಕೊಂಡಳು ಮೊದಲಿಯಾರರಿಗೆ ಪುನಃ ಸಂಸಾರ ಕಟ್ಟಿಕೊಳ್ಳುವ ಇಷ್ಟ ಬರಲಿಲ್ಲ ಎರಡು ಮೂರು ವರ್ಷ ತಾವೊಬ್ಬರೇ ಇದ್ದುಕೊಂಡು ಕೂಲಿಗೆ ದುಡಿದು ಬದುಕಿದರು ಆಮೇಲೆ ಏನಾಯ್ತೋ ಏನೋ ಒಂದು ದಿನ ತಮ್ಮ ಮನೆ ಆಸ್ತಿಗಳನ್ನು ತಮಗಿದ್ದ ಒಬ್ಬ ತಂಗಿಗೆ ದಾನವಾಗಿ ಕೊಟ್ಟು ಬಿಟ್ಟರು ತಮ್ಮ ಬಳಿ ಒಂದು ಹದಿನೈದು ರೂಪಾಯಿ ಮಾತ್ರ ಇಟ್ಟುಕೊಂಡು ದೇಶ ಸಂಚಾರ ಹೊರಟರು ಅವರ ಸಾಮಾನು ಮೈಮೇಲಿದ್ದ ಬಟ್ಟೆಗಳ ಜೊತೆಗೆ ಒಂದು ಕಂಬಳಿ ಒಂದೆರಡು ಹಳೆಯ ದೋತ್ರಗಳು ಎರಡು ಒಂದು ತೂಕದ ಗುಂಡು ಒಂದು ರಸಮಟ್ಟ ಒಂದು ಸಣ್ಣ ಮೂಲೆ ಮಟ್ಟ ಒಂದು ಒಂದೂವರೆ ಮೊಳದ ಮಟ್ಟ ಕಟ್ಟಿಗೆ ಇಷ್ಟನ್ನಿಟ್ಟುಕೊಂಡು ರೈಲಿನಲ್ಲಿ ಕುಳಿತು ಹೊರಟರು ಪ್ರಯಾಣದ ರೀತಿ ಹೀಗೆ ಬೆಂಗಳೂರಿನಿಂದ ಹೊರಟವರು ಮಸಾಲ ಜಾಲಾರ್ ಇಳಿಯುವರು ಅಲ್ಲಿ ಊರೊಳಕ್ಕೆ ಹೋಗಿ ಕಟ್ಟಡದ ಕೆಲಸ ನಡೆಯುತ್ತಿರುವ ಕಡೆ ನಿಂತು ಕೂಲಿ ಕೆಲಸ ಏನಾದರೂ ಇದೆಯೇ ಎಂದು ಕೇಳುವರು ಅಲ್ಲಿ ಉಂಟೆಂದರೆ ಎರಡು ಮೂರು ದಿನ ಕೆಲಸ ಮಾಡಿ ಹೋಟೆಲಿನಲ್ಲಿಯೋ ಸ್ವಯಂಪಾಕದಿಂದನೋ ಊಟ ಮಾಡಿ ಮೂರು ನಾಲ್ಕು ರೂಪಾಯಿ ಮುಗಿಸಿ ಸೊಂಟಕ್ಕೆ ಸಿಕ್ಕಿಸಿಕೊಂಡು ಅಲ್ಲಿಂದ ಮುಂದೆ ಹೊರಡುವರು ರೈಲಿನಲ್ಲಿ ಕೂಡುವಾಗ ಸಾಮಾನ್ಯವಾಗಿ ಎಲ್ಲಿಗೆ ಹೋಗುವುದೆಂಬುದನ್ನು ಗೊತ್ತು ಮಾಡಿಕೊಂಡಿರುತ್ತಿರಲಿಲ್ಲ ಜೊತೆಯಲ್ಲಿದ್ದ ಪ್ರಯಾಣಿಕರನ್ನು ವಿಚಾರಿಸಿಕೊಂಡು ಎಲ್ಲಿ ಅನುಕೂಲವಿರಬಹುದೆಂದು ತನ್ನ ಮನಸ್ಸಿಗೆ ತೋಚಿದರೆ ಅಲ್ಲಿ ಇಳಿದು ಬಿಡುವರು ಅಲ್ಲಿ ದೇವಸ್ಥಾನವಿದ್ದರೆ ದೇವರ ಮಾಡುವರು ಅಲ್ಲಿ ಒಂದೆರಡು ದಿನ ನಿಲ್ಲಬೇಕೆಂದು ಮನಸ್ಸು ಬಂದರೆ ಅಲ್ಲಿಯೇ ಉಳಿಯುವರು ಇಲ್ಲದಿದ್ದರೆ ಮುಂದಕ್ಕೆ ಹೊರಡುವರು ಅವರು ಅವರ ಮುಖ್ಯೋದ್ದೇಶವು ನಾನಾ ಪುಣ್ಯ ಕ್ಷೇತ್ರಗಳ ದರ್ಶನ ಅದಕ್ಕೆ ಸಾಧಕವಾಗಿ ಮಾರ್ಗವಶಾತ್ ಆದಷ್ಟು ಕುಲಿಯ ಸಂಪಾದನೆ ಇದು ಅವರ ಪ್ರೋಗ್ರಾಂ ಸೊಂಟದಲ್ಲಿ ಹಣ ಮುಗಿದಿದ್ದರೆ ಕೆಲಸಕ್ಕಾಗಿ ಇಳಿಯುವರು ಹಣದ ಅವಶ್ಯಕತೆಯ ಒತ್ತಾಯವಿಲ್ಲದಿದ್ದರೆ ದೇವಾಲಯಗಳನ್ನು ಹುಡುಕಿಕೊಂಡು ಹೊರಡುವರು ಮೊದಲಿಯಾರರು ಹೀಗೆ ನಮ್ಮ ದೇಶದ ಎಲ್ಲ ಪ್ರಸಿದ್ಧ ದಿವ್ಯ ಕ್ಷೇತ್ರಗಳಿಗೂ ಯಾತ್ರೆ ಮಾಡಿದ್ದರು ಕಾಶಿ ರಾಮೇಶ್ವರಗಳಿಗೆ ಮೂರು ಮೂರು ಸಲ ಹೋಗಿದ್ದರು ಪ್ರಯಾಗಪುರಿ ಪಂಡರಾಪುರ ಕಂಚಿ ತಿರುಪತಿ ಕಾಳಹಸ್ತಿ ಪಳನಿ ಮಧುರೆ ಶ್ರೀರಂಗ ಅಹೋಬಲ ಭದ್ರಾಚಲ ಶ್ರೀಶೈಲ ಈ ಎಲ್ಲ ಕಡೆಗಳಿಗೂ ಹೋಗಿ ಒಂದೊಂದು ಕಡೆ ಮೂರು ಮೂರು ದಿನ ಐದು ಐದು ದಿನ ಇದು ಇದ್ದು ದೇವತಾ ಸೇವೆ ನಡೆಸಿ ಬಂದರು ಅವರ ಈ ಯಾತ್ರೆಯ ಸಂಕ್ಷೇಪ ವರ್ಣನೆಯನ್ನು ನಾನು ಅವರ ಬಾಯಿಯಿಂದಲೇ ಕೇಳಿದ್ದೇನೆ ಮದಲಿಯಾರರ ಕಾರ್ಯ ನಿಯಮಗಳನ್ನು ಕುರಿತು ಒಂದು ಮಾತು ಹೇಳದಿದ್ದರೆ ಅವರ ಸ್ವರೂಪವನ್ನು ತಿಳಿಸಿದಂತೆ ಆಗದು ಕೆಲಸಕ್ಕೆ ಬರುವ ವೇಳೆ ಕೆಲಸ ಮುಗಿಸುವ ವೇಳೆ ಕೆಲಸ ನಡೆಸುವ ವೇಳೆ ಈ ಮೂರು ಬಾಬುಗಳಲ್ಲಿಯೂ ಅವರು ತುಂಬಾ ಕಟ್ಟುನಿಟ್ಟಿನವರು ಊರಿನಲ್ಲಿ ಗಡಿಯಾರವೊಂದು ಇಲ್ಲದೇ ಇದ್ದರೆ ಪಿಚ್ಚೆ ಮದಲಿಯಾರರು ಕೆಲಸ ಹಿಡಿಯುವ ಅಥವಾ ಕೆಳಸ ಬಿಡುವ ಗಳಿಗೆಯಿಂದ ವೇಳೆ ಎಷ್ಟೆಂಬುದನ್ನು ತಿಳಿಯಬಹುದಾಗಿತ್ತು ಅವರ ಜನ್ಮದೊಳಗಾಗಿ ಅವರನ್ನು ಯಾಕೆ ಎಷ್ಟು ಹೊತ್ತಾಗಿ ಬಂದೆ ಎಂದಾಗಲಿ ಏನು ಇಷ್ಟವಸರ ಎಂದಾಗಲಿ ಯಾರು ಎಂದು ಕೇಳಿದ್ದಿಲ್ಲ ಆತ ಬೆಳಿಗ್ಗೆ ಐದು ಗಂಟೆಗೆ ಹೇಳುವರು ಕೆಲವು ತಮಿಳು ಸ್ತೋತ್ರ ಪಾಠಗಳನ್ನು ಹೇಳಿ ಅಡಿಗೆ ಮಾಡಿಕೊಂಡು ಅದನ್ನು ತನ್ನ ಕೈಬುಟ್ಟಿಯಲ್ಲಿಟ್ಟುಕೊಂಡು ಹೊರಡುವನು ಮೊದಲು ಸೋಮೇಶ್ವರ ಸ್ವಾಮಿಯ ಗುಡಿಗೆ ಬಂದು ಒಂದು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಸಲ್ಲಿಸಿ ಕೆಲಸಕ್ಕೆ ಬರುವನು ಆಳು ಎತ್ತರವಾದವನು ಆರಡಿಗೆ ಮೇಲಿರುವವನು ಮೈಕಟ್ಟು ತೆಳ್ಳನೆಯದು ತಂತಿಯಂತಾದ್ದು ಆದ್ದರಿಂದ ಬೇಗ ಬೇಗ ನಡೆಯುವುದು ಆತನಿಗೆ ಸ್ವಾಭಾವಿಕವಾಗಿತ್ತು ಕೈಗೆ ಕರಣೆ ತೆಗೆದುಕೊಂಡನೆಂದರೆ ಅದು ಸರಸರನ್ನೇ ಎಡೆಬಿಡದೆ ಆಡುತ್ತಿತ್ತು ಜೊತೆಯಲ್ಲಿ ಕೆಲಸ ಮಾಡುತ್ತಿದ್ದ ಚಿಕ್ಕ ಆತ ನೀವು ನಾವು ಒಂದೇ ಗಳಿಗೆ ಬದಲು ಮಾಡಿದೆವು ಈಗ ಅರ್ಧ ದಿನದ ಕೆಲಸವಾಯ್ತು ನಿಮ್ಮ ಗೋಡೆ ಎಷ್ಟು ಬೆಳೆದಿದೆ ನನ್ನದು ಎಷ್ಟು ಬೆಳೆದಿದೆ ನೋಡಿಕೊಳ್ಳಿ ಎನ್ನುವನು ಬದಲಿಯಾರರು ನಿಲುಗಡೆ ಇಲ್ಲದೆ ಮತ್ತು ಹೆಚ್ಚು ಮಾತುಕತೆ ಇಲ್ಲದೆ ಕೆಲಸ ಮಾಡಿ ಹನ್ನೆರಡು ಗಂಟೆಯಾಯಿತೆಂದರೆ ಕರಣೆಯನ್ನು ಕೆಳಗಿಟ್ಟು ಕೈ ತೆಳೆದುಕೊಂಡು ಊಟದ ಬುಟ್ಟಿಯೊಡನೆ ಹೊರಟು ಬಿಡುವನು ಬಿಡುವರು ನಾನು ಒಂದು ಸಲ ಅವರನ್ನು ನೀವು ಊಟಕ್ಕೆ ಯಾಕೆ ದೂರ ಹೋಗುತ್ತೀರಿ ಇಲ್ಲಿಯೇ ಮಾಡಬಹುದಲ್ಲ ಬೇಕಾದರೆ ಒಂದು ಕೋಡೆ ಬಿಡು ಮಾಡಿಸುತ್ತೇನೆ ಎಂದೆ ಮೊದಲಿಯಾರರು ಅದು ಬೇಡ ಸ್ವಾಮಿ ನಾನು ಸ್ವಾಮಿಯ ಗುಡಿಯ ಹತ್ತಿರ ಹೋಗುತ್ತೇನೆ ಅದೇನು ದೂರವಲ್ಲ ಅಲ್ಲಿ ಕೊಳದಲ್ಲಿ ನೀರಿದೆ ಸುತ್ತಮುತ್ತ ದೊಡ್ಡ ದೊಡ್ಡ ಮರಗಳಿವೆ ಹೂ ಅಲ್ಲಿ ನೆರಳಿನಲ್ಲಿ ತಂಪಾಗಿ ಕುಳಿತು ಒಂದು ಕ್ಷಣ ಶಿವಭಿಕ್ಷೆಯನ್ನು ಊಟ ಮಾಡುತ್ತೇನೆ ಕೊಂಚ ಹೊತ್ತು ಶಾಂತವಾಗಿ ಕುಳಿತಿದ್ದು ಇಲ್ಲಿಗೆ ಬರಬಹುದು ಎಂದು ಹೇಳಿದರು ಇದು ಅವರ ಅಂತರಂಗ ಅವರಿಗೆ ಬೇಕಾಗಿದ್ದು ಮನಃಶಾಂತಿ ಕೆಲಸ ಕೂಲಿ ಊಟ ತೋಟ ಇವೆಲ್ಲ ಆ ಮನಃಶಾಂತಿಗೋಸ್ಕರ ಬೆಳಿಗ್ಗೆ ಹೇಗೆ ಹೊತ್ತಿಗೆ ಸರಿಯಾಗಿ ಬಂದರೋ ಸಂಜೆ ಹಾಗೆಯೇ ಹೊತ್ತಾದ ಕೂಡಲೇ ಕೆಲಸ ನಿಲ್ಲಿಸಿಬಿಡುವರು ಇನ್ನೂ ಕೆಲಸ ಮಾಡಿರೆಂದು ಒತ್ತಾಯ ಅವರು ಅವಕಾಶ ಕೊಡುತ್ತಿರಲಿಲ್ಲ ಅವರು ನಿಯಮವನ್ನು ಕರಾರಾಗಿ ನಡೆಸುತ್ತಿದ್ದರಿಂದ ಅವರನ್ನು ಕೆಲಸಕ್ಕೆ ಇಟ್ಟುಕೊಂಡವರು ಆ ನಿಯಮಕ್ಕೆ ಒಳಪಡಬೇಕಾಗಿತ್ತು ವೈಗಂಡತನವಿಲ್ಲದೆಯೂ ತಕ್ಕ ಸಾಮರ್ಥ್ಯದಿಂದಲೂ ಕೆಲಸ ಮಾಡುವವರ ವಿಷಯದಲ್ಲಿ ನಮಗೆ ಗೌರವ ಹುಟ್ಟುವುದು ಸ್ವಾಭಾವಿಕ ಒಂದು ಸಲ ಅವರು ಕಟ್ಟುತ್ತಿದ್ದ ಮನೆಗೆ ದ್ವಾರಬಂಧ ಪ್ರತಿಷ್ಠೆ ಮಾಡಿದ ಸಂದರ್ಭದಲ್ಲಿ ಪಿಚ್ಚೆ ಮದಲಿಯಾರರು ಆ ಮನೆಯ ಯಜಮಾನನ ಕುರಿತು ಏನು ಸ್ವಾಮಿ ಈ ಮನೆಯ ಜನ ಯಾರಾದರೂ ಹೊಸ್ತಿಲಿಗೆ ಪೂಜೆ ಮಾಡುವ ಇಷ್ಟವಿದ್ದರೆ ಮಾಡಲಿ ಇಲ್ಲದಿದ್ದರೆ ನನ್ನದು ಮಾಡಂದರೆ ನಾನು ಮಾಡುತ್ತೇನೆ ಅರಿಶಿನ ಕುಂಕುಮ ತರಿಸಿ ಎಂದ ಆಯಮಾನ ಅದೇಕೆ ಹಾಗೆ ಹೇಳುತ್ತೀರಿ ನಾವು ಬ್ರಾಹ್ಮಣರಲ್ಲವೇ ನಾವು ಪೂಜೆ ಮಾಡುವುದಿಲ್ಲವೇ ಎಂದು ಕೇಳಿದ ಅದಕ್ಕೆ ಉತ್ತರವಾಗಿ ಮೊದಲಿಯಾರರು ಅದು ಹೇಗೋ ಈ ಕಾಲದಲ್ಲಿ ಎಲ್ಲ ವಿದ್ಯೆ ಕಲಿತವರು ದೇವರಲ್ಲಿ ನಂಬಿಕೆ ಇದೆಯೋ ಇಲ್ಲವೋ ಎಷ್ಟೋ ಮಂದಿ ಹಿಂಗಸರು ಅರಿಶಿನ ಕುಂಕುಮವನ್ನೇ ಇಟ್ಟುಕೊಳ್ಳುವುದಿಲ್ಲ ಎಂದು ಬಿಟ್ಟರು ಅಷ್ಟು ಆ ಮನೆಯ ಹೆಣ್ಣು ಬಂದು ಹೊಸ್ತಿಲಿಗೂ ಬಾಗಿಲಕಟ್ಟಿಗೂ ಅರಿಶಿನ ಕುಂಕುಮ ಪುಷ್ಪಾಕ್ಷತೆಗಳಿಂದ ಪೂಜೆ ಮಾಡಿದರು ಮೊದಲಿಯಾರರು ಭಕ್ತಿಯಿಂದ ಕೈಮುಗಿದು ಇದು ಮನೆಗೊಳ್ಳೆಯದು ಎಂದರು ನಾನು ಪ್ರಾರಂಭದಲ್ಲಿ ಹೇಳಿದ ಸಂಗತಿ ನಡೆದಾಗ್ಗೆ ಪಿಚ್ಚೆ ಮೊದಲಿಯಾರರಿಗೆ ವಯಸ್ಸು ಸುಮಾರು ಎಪ್ಪತ್ತು ಆಗಿದ್ದಿರಬಹುದು ಆಮೇಲೆ ಅವರನ್ನು ನಾನು ಪುನಃ ಕಂಡಿಲ್ಲ ನಾಲ್ಕರ ಸಲಿ ಸಾರಿ ಹಲಸೂರಿನಲ್ಲಿಯೂ ಇತರ ಕಡೆಯೂ ವಿಚಾರಿಸಿದೆ ಅವರ ವರ್ತಮಾನವೇನು ಬರಲಿಲ್ಲ. ನಾನು ಅವರನ್ನು ಮೊದಲಿಯಾರರೇ ತಿರುಗಿ ನಿಮ್ಮನ್ನು ನೋಡುದು ಯಾವಾಗ ಎಂದು ಕೇಳಿದೆ ಅವರು ಸ್ವಾಮಿ ಏರ್ಪಾಟು ಮಾಡಿದಾಗ ಮೊನ್ನೆ ನಿಮ್ಮನ್ನು ನಾನು ನೋಡುತ್ತೇನೆಂದು ಉದ್ದೇಶ ಮಾಡಿ ಬಂದೆನೆ ಬಂದೆನೆ ನೀವು ನನ್ನನ್ನು ಹುಡುಕಿದಿರಾ ಸಂದರ್ಭ ಏನೋ ಹಾಗೆ ಸೇರಿ ಬಂತು ಅದೇ ಋಣಾನು ದೇವರ ಆಜ್ಞೆ ಹೀಗೆಂದು ಉತ್ತರ ಹೇಳಿದರು ನಾನು ಇಲ್ಲಿಂದ ಇನ್ನು ಮುಂದೆ ಯಾವ ಯಾತ್ರೆ ಎಂದೇ ದೇವರು ಕರೆಸಿಕೊಂಡ ಕಡೆಗೆ ಎಂದರು ಈ ನನ್ನ ಅನುಭವ ಪುಸ್ತಕಗಳಿಂದ ದೊರೆತ ಅನುಭವಕ್ಕಿಂತ ದೊಡ್ಡದು ನನಗೆ ಮರೆಯಲಾಗದ್ದು ಮರೆಯಲಾಗದ್ದು